ಿ ಬಿವಾನಿ ಕಪುನ ಶಿವ ಶಿವಾನ ಕಲೋ ಬೋಲೋ ಕಸು ತನೋ ಶಿವಿ ಬಿವಾನು ಕಲೋ ಬದು ಪರಿವಾರವೇ ತವನ ಸುತ ಮುತಲೂ ಪರಿವಾರ ಹೊರಟಿ ತವನ ಸುತ್ತ ಮುಳು ಜೊತೆಗೆ ಕೊಳು ಬೆಳಗಾಯಿ ಜೊತೆಗೆ ಸುತ್ತಮುತ್ತಲೂ ಬೆಳಕಾಯಿ ತುಕತ್ತಲು ಜೊತೆಗೆ ಸುತ್ತಮುತ್ತಲೂ ಬೆಳಕಾಯಿ ತುಕತ್ತಲು ಶಿವ ಪೂಜೆಗೆ ಕಾಲ ಬರಲು ಮಿಂದು ಮಡಿಯ ಮುತ್ತು ಬರಲು ಶಿವ ಪೂಜೆಗೆ ಕಾಲ ಬರಲು ಹಿಂದೂ ಮಡಿಯಲು ಇಲ್ಲಿಗೆ ಹೊರಟಲು ಗಂಗೆಗಿಳಿಯುವ ಮುನ್ನ ತನ್ನ ಮೈಯ ಮಣ್ಣನು ಇಲ್ಲಿಗೆ ಹೊರಟಲು ಗಂಗೆಗಿಳಿಯುವ ಮುನ್ನ ತನ್ನ ಮೈಯ ಮಣ್ಣನು ಉಂಡೆ ಮಾಡಿ ಗಂಡದಲ್ಲಿ ಎಂದು ಕಣ್ಣನು ಮಾಡಿ ಗಂಡದಲ್ಲಿ ಎಂದು ಕಣ್ಣನು ಯಾನ ತಿರೂ ಬಂದೋ ಜೀವಿತು ಜಾನ ಮಾಡು ತಿರಳು ಒಂದು ಜೀವುಕಿ ಸುಂದರತಮಾ ಸುಳೇ ಒಂದು ಮುಂದೆ ನಕ್ಕರತಮಾ ಸುಳೇ ಒಂದು ಮುಂದೇ ನಕ್ಕೂ ಯುಕ್ತನಿತ್ತು ಅಪಿ ಮಯ್ಯಾ ಮರುದಲ मैया तन्ना चलू मरे नलू खुष बरतलू नन्ना कंदा नन्ना बरतू नाणवे प्राणवे ಾಯಿತು ಶಿವ ಪೂಜೆಗೆ ಇನ್ನೂ ಸ್ನಾನ ಮುಗಿಯಲಿಲ್ಲ ಒತ್ತಾಯಿತು ಶಿವ ಪೂಜೆಗೆ ಇನ್ನೂ ಸ್ನಾನ ಮುಗಿಯಲಿಲ್ಲ ನಿಂದು ದೇವೇ ಗಂಗೆಯಲ್ಲಿ ಕಾವಲಾಗಿರು ಇಂದು ಬರುವ ಗಂಗೆಯಲ್ಲಿ ಕಾವಲಾಗಿರು ಅಲ್ಲಿ ತನಕ ಇಲ್ಲೇ ನಿಂದು ಭಯವನಿಗಿರು ತನಕ ಇಲ್ಲೆಂತೂ ಭಯವಾಣಿಗಿರು ಬಂದರಿಲ್ಲಾರಾದರೂ ತಡೆಯ ಹಿಡಿದಿರು ಬಂದರಿಲ್ಲಿ ಯಾರಾದರೂ ತಡೆಯ ಹಿಡಿದಿರು ಭೂ ಲೋಕದ ಯಾತ್ರೆ ಮುಗಿಬೇಕಿವನು ಮರಳಿ ರಂಗ ಯಾತ್ರೆ ಮುಗಿಲಿ ಶಿವನು ಮರಳಿರಾ ಯಾರೋ ಹುಡುಗ ತನ್ನಾ ತಡೆಯ ಉದಿದು ಕೆರಳೀರ ಯಾರೋ ಹುಡುಗ ಸಣ್ಣ ತಡೆಯ ಹುಡಿದು ಕೆರಳೀರ ಯಾರೋ ಹುಡುಗ ತನ್ನ ತಡೆಯೇ ಕುಡಿದು ಕೆರಳೀರ ಯಾರೋ ಹುಡುಗ ಸಣ್ಣ ತಡೆಯೇ ಹುಡಿದು ಕೆರಳೀರ यारो नीमू हसुले नारो नहीं हसुले नन्ना नी सू दूर दारी बिटो इला कड़िये सोलगू दूर दारी इल्ला इला कड़े ना गत्ते गे मन के ಿದಾತನು ಅದಕ್ಕೆ ಹಸುಳೆ ಎಂದ ಬೆಳೆಸಬೇಡ ಮಾತನು ಅದಕ್ಕೆ ಹಸುಳೆ ಎಂದ ಬೆಳೆಸಬೇಡ ಮಾತನು ಶೀರ್ಷನೆ ಅದಕ್ಕೆ ಹಸುಳೆ ಎಂದ ಬೆಳೆಸಬೇಡ ಮಾತನು ಅದಕ್ಕೆ ಹಸುಳೆ ಎಂದ ಬೆಳೆಸಬೇಡ ಮಾತನು ಯಾರಾದರ ಏನು ನೀನು ನಾಬೀತನು ಯಾರಾದರ ಏನು ನೀನು ನಾನಾಬೀತನು ನೀನು ಏನು ತಾತ ಮೋದಾತನು ಬರಲಿ ಅಮ್ಮನ ಜ್ಞೇಯಂತೆ ಬಿಡನು ಗೌರಿ ಜಾತನು ನೀನು ಏನು ತಾತ ಮೊದತನು ಬರಲಿ ಅಮ್ಮನ ಜ್ಞೇಯ ಿಡನು ಗೌಜಾತನು ಶಿವನು ವ್ಯಂಗ್ಯವಾದಿ ಅಂದಾರೋ ಭಿನ್ನ ಸಂನೂ ವ್ಯಂಗ್ಯವಾದಿ ಅಂದಿನ್ನ ಸಂ ನಾಯೀಯಂತೆ ನನ ಗೀದಂತ ನಿಂದೇಯೋ ಗೌರಿ dai ante nana gidan ta ngo sonu muridare dejechha ninna jivachhedana sonu muridare dejechha ninna shirachha ಎಂದು ತಲೆಯ ನಿರಿದ ಶಿವನು ಕಾವಲಿದ್ದ ಕಂದನ ಎಂದು ತಲೆಯ ನಿರಿದ ಶಿವನು ಕಾವಲಿದ್ದ ಕಂದನ ಅಷ್ಟರಲ್ಲೇ ದೂರದಿಂದ ಕೇಳಿ ಬಂತು ರೋದನ ಲ್ಲೇ ದೂರದಿಂದ ಕೇಳಿ ಬಂತು ರೋದಣ ಅಳುತಾ ಓಡಿ ಬಂದ ಗಿರಿಗೆ ತಟ್ಟಿ ತನ್ನ ಕಂದನ ಅಳುತ ಓಡಿ ಬಂದ ಗಿರಿಗೆ ತಟ್ಟಿ ತನ್ನ ಕಂದನ ಶಿವನ ಶತಿ ಸುತ್ತಿ ತೆಂದಳು ಅಯ್ಯೋ ನನ್ನ ಭಾಗ್ಯವೇ ಶಿವನ ಸತಿ ಸುತ್ತಿ ಎಂದಳು ಅಯ್ಯೋ ನನ್ನ ಭಾಗ್ಯವೇ ನನ್ನ ದೀವನೇ ಅರಕ ಹೊಯ್ದು ಮಗನ ನನ್ನ ದೀವನೇ ಎರಕ ಹೊಯ್ದು ಮಗನ ಸುಂದರತ ಮಾಹಸುಳೆ ಎಂದು ಮನಸಿನಲ್ಲೇ ಭುಜಿಸಿದೆ ಸುಂದರತಾ ಮಾಹಸುಳೆ ಎಂದು ಮನಸಿನಲ್ಲೇ ಭುಜಿಸಿದೆ ಅಯ್ಯೋ ದೇವಾಯೇನ ದೇವೇ ಮಗನ ಜೊತೆಗೆ ನನ್ನ ತೊಂದೆ ಅಯ್ಯೋ ದೇವಾಯೇನ ೈದೆ ಮಗನ ಜೋತೆ ನನ್ನ ಗುಣೆ ಅಕಟ ದೇವಿ ಅರಿಯದಾರೆ ನಿನ್ನ ಮೂರ್ತಿ ಸೃಷ್ಟಿಯ ಅಕಟ ದೇವಿ ಅರಿಯದಾದ ನಿನ್ನ ಮೂರ್ತಿ ಸೃಷ್ಟಿಯ ಗೋಪದಲ್ಲಿ ಗೈದೆ ಅಯ್ಯೋ ಎಂತ ಘೋರ ಪಾಪವ ಗೋಪಾದಲ್ಲಿ ಗೈದೆ ಅಯ್ಯೋ ಎಂತ ಘೋರ ಪಾಪವ ಪರಿಚತಿ ಸೂತ ಿರದೂತರೂ ಸರಮೇಶಿ ಪ್ರತರ ಅರಣ್ಯ ಅರಣ್ಯ ದತ್ತರ ವಿಜಯ ಲೀಕ ಪರಿತಪಿಸೂತ ಪರಮೇಶ ನಟ್ಟಿದ ದೂತರ ಅರಣ್ಯಕ್ಕೆ ಪರಿತಪಿಸೂತರಮೇಶ ನಟ್ಟಿದ ದೂತರ ಅಣ್ಯಕ್ಕೆ ಉತ್ತರ ದಿಜೆಯಲ್ಲಿ ಚಿರವ ತನ್ನಿರಂದನು ಉತ್ತರ ದಿಜೆಯಲ್ಲಿ ತನ್ನಿರಂದನು ಉತ್ತರ ದಿಜ ಿರವ ತಮ್ಮಿರಂದನು ಆಗ ಮಲಗಿರಲಾನೆ ತಲೆಯಾಸರಿತು ಸರಿದು ಸಂದರೂ ಮಲಗಿರಲಾನೆ ತಲೆಯಾಸರಿತು ಸರಿದು ಸಂದರು ಗಜಮುಖನಾದ ಗಣಪತಿಯ ಕಂಡು ಹರುಷ ಬಂದಳು ಗಣಮುಖನಾಗ ಗಣಪತಿಯ ಕಂಡು ಮುಗೆ ಬಂದಳು ಪಾರ್ವತಿ ಹರುಷ ಬಂದಳು ಪಾರ್ವತಿ ಹರುಷ ಬಂದಳು ಹರುಷ ಬಂದಳು ಪಾರ್ವತಿ ಹರುಷ ಬಂದಳು ಪಾರ್ವತಿ ಹರುಷ ಬಂದಳು